ಎಸ್ಜಿ ನರಸಿಂಹಾಚಾರ್ಯರು ನನಗೆ ತಿಳಿದಿರುವ ಹಳೆಯ ಕಾಲದ ಕನ್ನಡ ಸಾಹಿತ್ಯ ಪಂಡಿತರಲ್ಲಿ ಉದ್ದಾಮರಾದ ಅವರು ಎಸ್ಜಿ ನರಸಿಂಹಾಚಾರ್ಯರು ಆರ್ ನರಸಿಂಹಾಚಾರ್ಯರು ಎಂಎ ರಾಮಾನುಜ ಇಂಗಾರ್ಯರು ದೇವಶಿಖಾಮಣಿ ಅಳಸಿಂಗಾಚಾರ್ಯರು ಎಸ್ಜಿ ನರಸಿಂಹಾಚಾರ್ಯರನ್ನು ನಾನು ಮೊದಲು ಕಂಡದ್ದು ಸಾವಿರದ ಒಂಬೈನೂರ ಆರು ಏಳರಲ್ಲಿ ಇರಬೇಕು ಅವರ ಹೆಸರು ಅದಕ್ಕೆ ಮೊದಲೇ ನನಗೆ ಪರಿಚಯವಾಗಿತ್ತು ಅವರು ಕೆಲವು ಲೇಖನಗಳನ್ನು ನಾನು ಪಠ್ಯ ಓದಿದ್ದೇನೆ ಅವರು ಕನ್ನಡ ಷಟ್ಪತಿ ಕಾವ್ಯ ರೂಪಕದಲ್ಲಿ ಕಾಳಿದಾಸನ ರಘುವಂಶದ ಕೆಲವು ಪ್ರಕರಣಗಳನ್ನು ಅನುವಾದ ಮಾಡಿದ್ದದ್ದು ನನ್ನ ಮನಸ್ಸಿಗೆ ಬಹು ಸೊಗಸೆನಿಸ್ ಎನಿಸಿತು ಅನೇಕ ಪದ್ಯಗಳ ಮಾತಿನ ಲಾಲಿಕ್ಯವು ಭಾವದ ಪುಷ್ಟಿಯು ನನಗೆ ಮೋಹವನ್ನುಂಟು ಮಾಡಿದವು ಅಂಬರವದೆಂತೂ ಶಶಿಬಿಂಬಿಂ ರಂಜಿಸುವುದಂಬರ ಪಗೆಯಂತೂ ಶೈವ ಕಳೆಯಂ ತುಂಬಿರಂಜಿಪುದಂತೂ ಕಂಬು ಕಂಕಿಯ ಗರ್ಭಮಿಂಬಾಯ್ತು ಗುರುವಿತ್ತ ವರದ ಬಲದೆ ಇಂಥ ಪ್ರಸನ್ನವೂ ಮನೋಹರವೂ ಆದ ಲೇಖನ ಶೈಲಿ ಎಸ್ಜಿಎನ್ ಅವರದು ಅವರು ರಚಿಸಿ ಮ್ಯಾಕ್ಮಿಲನ್ ಅವರು ಪ್ರಕಟಿಸಿದ್ದ ಒಂದು ರೀಡರ್ ವಾಚಕ ಪುಸ್ತಕವನ್ನು ನಾನು ಪಾಠ ಮಾಡಿದ್ದೆ ನಾನು ವೇಷ್ಠರಾಗಿದ್ದಾಗ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 ರೂಪಾಯಿ ಸರದಾರರ ಸಂತೃಪ್ತಿ ಧ್ವನಿಸುತ್ತಿತ್ತು ಎಸ್ ಜಿ ನರಸಿಂಹಾಚಾರ್ಯರ ದೊಡ್ಡ ಕಾರ್ಯಗಳಲ್ಲಿ ಗಳಿಸಬಹುದಾದದ್ದು ಕರ್ನಾಟಕ ಕವಿ ಚರಿತೆಯ ಮೊದಲನೆಯ ಸಂಪುಟ ಅದನ್ನು ಆರ್ ನರಸಿಂಹಾಚಾರ್ಯರು ಎಸ್ ಜಿ ನರಸಿಂಹಾಚಾರ್ಯರು ಇಬ್ಬರೂ ರಚಿಸಿದರು ಆರ್ ನರಸಿಂಹಾಚಾರ್ಯರು ಕವಿಯ ಕಾಲ ದೇಶ ಅವನ ಕರ್ತೃತ್ವ ಮೊದಲಾದವುಗಳನ್ನು ಕುರಿತು ಬರೆದಿರಬೇಕು ಕವಿಯ ಮುಖ್ಯ ಸ್ವಾರಸ್ಯ ಕವಿ ಶ್ರೇಣಿಯಲ್ಲಿ ಅವನ ಸ್ಥಾನ ಇಂತಹ ವಿಮರ್ಶನಾ ಭಾಗವನ್ನು ಎಸ್ಜಿ ನರಸಿಂಹಾಚಾರ್ಯರು ಬರೆದಿರಬೇಕು ಈ ಊಹೆ ಆರ್ ನರಸಿಂಹಾಚಾರ್ಯರೊಬ್ಬರೇ ಪೂರ್ತಿ ಬರೆದ ಎರಡು ಮೂರನೆಯ ಸಂಪುಟಗಳಲ್ಲಿ ಎಸ್ಜಿಯವರ ಕೈವಾಡ ಸೇರದಿದ್ದುದರಿಂದ ಆದ ಭೇದದಿಂದ ಬಲಪಡುತ್ತದೆ ಎಸ್ಜಿ ನರಸಿಂಹಾಚಾರ್ಯರ ಅತ್ಯಂತ ಸಮೀಪದ ಸ್ನೇಹಿತರು ನಾಟಕ ಶಿರೋಮಣಿ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 ವೆಂಕಟಸುಬ್ಬಯ್ಯ ಇವರು ಆ ಹಾಡಿನ ತುಳುಕುಗಳನ್ನು ಆಗಾಗ ಹೇಳಿಕೊಳ್ಳುತ್ತಿದ್ದುದನ್ನು ನಾನು ಕೇಳಿದ್ದೇನೆ ಆದರೆ ಯಾರಿಗೂ ಆ ಹಾಡು ಪೂರ್ತಿಯಾಗಿ ತಿಳಿದಿದ್ದಂತೆ ತೋರಲಿಲ್ಲ ನನಗೆ ಈ ಹಾಡಿನ ವಿಷಯ ತಿಳಿದದ್ದು ಎಸ್ ಜಿ ನರಸಿಂಹಾಚಾರ್ಯರು ಬಹುದಿನಗಳ ಮೇಲೆ ಆದ್ದರಿಂದ ಆ ಸಾಹಿತ್ಯವನ್ನು ನಾನು ಸಂಪಾದಿಸಲಾಗಲಿಲ್ಲ ಅದರ ಒಂದು ಚರಣ ಕೂಡ ಪೂರ್ತಿಯಾಗಿ ನಾನು ಕೇಳಲಿಲ್ಲ ನಾನು ಹೇಳಿದ ಹರಕುಮುರುಕುಗಳಿಂದ ಆ ಹಾಡು ಒಂದು ಅಸಾಧಾರಣ ದಾಟಿಯಲ್ಲಿತ್ತೆಂದು ನನಗನ್ನಿಸಿದೆ ಹೀಗೆ ಗಿರಿಜೆಯವರನನ್ನು ಬಯಸಿ ಬಂದಳು ಹರನನು ಶಶಿಧರನನ್ನು ಹರನ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 ಒಂದು ಪದ್ಯಸಂಗ್ರಹ ಸಂಗ್ರಹ ಇನ್ನೊಂದು ಪದ್ಯಸಾರ ಪದ್ಯ ಸಂಗ್ರಹದಲ್ಲಿ ಆರಿಸಿದ ಬಾಮಿನಿಷೆಡ್ ಪದಿ ಪದ್ಯಗಳು ಮಾತ್ರವಲ್ಲದೆ ಕನಕದಾಸರ ಧ್ರುವ ಚರಿತ್ರೆ ನಡಚರಿತ್ರೆಗಳು ಬಹು ಹೃದಯಂಗಮವಾದ ರೀತಿಯಲ್ಲಿ ಸಂಕ್ಷಿಪ್ತ ಕಾರದಲ್ಲಿ ಬಂದಿದ್ದವು ಆ ಎರಡು ಸುಂದರವಾದ ಕಾವ್ಯಗಳನ್ನು ಸಂಕ್ಷೇಪ ಮಾಡಿದ್ದರಿಂದ ಅಲ್ಲಲ್ಲಿ ಬಿಡಬೇಕಾಗಿ ಬಂದ ಅನೇಕ ಪದ್ಯಗಳ ಸ್ಥಾನದಲ್ಲಿ ಕಥಾಸರಣಿಯ ಸಂದರ್ಭ ಸೂಚನೆಗಾಗಿ ಉಚಿತವಾದ ಗದ್ಯವಾಕ್ಯಗಳನ್ನು ರಚಿಸಿ ಸೇರಿಸಿದವರು ಎಸ್ ಜಿ ನರಸಿಂಹಾಚಾರ್ಯರು ಈ ಸಣ್ಣ ಸಣ್ಣ ಗದ್ಯಕಾವ್ಯಗಳೇ ಅವರ ಸಸಜ್ಞತೆಯನ್ನು ಎತ್ತಿಚೋರಿಸುತ್ತವೆ ಪದ್ಯಸಾರವಾದರೂ ಕನ್ನಡ ಕಾವ್ಯದ ನಾನಾ ಯುಗಗಳನ್ನು ಉದಾಹರಣೆಗಳಿಂದ ಎತ್ತಿ ತೋರಿಸುವುದಾಗಿದೆ ಅದರಲ್ಲಿ ಜನಪದ ಗೀತೆಗಳು ಶತಕಗಳು ಮೊದಲಾದ ಜನಬೋಧಕ ಸಾಹಿತ್ಯದಿಂದ ಷಡಾಕ್ಷರಿ ಕವಿಯ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 ಿಂದಲೂ ಸಾಧ್ಯವಿಲ್ಲವೆಂದು ನಾನು ಸಾರಿ ಸಾರಿ ಹೇಳುತ್ತೇನೆ ಮತ್ತು ಅವುಗಳ ಪಾಠವನ್ನು ತಪ್ಪಿಸಿದ್ದರಿಂದ ವಿದ್ಯಾರ್ಥಿಗಳಿಗೆ ಅಪಾರ ನಷ್ಟವಾಗಿದೆ ಎಂದು ಹೇಳುತ್ತೇನೆ ಎಚ್ಡಿ ನರಸಿಂಹಾಚಾರ್ಯರ ಬರವಣಿಗೆಯನ್ನೆಲ್ಲ ಸಂಗ್ರಹ ಮಾಡಿ ಪ್ರಕಟಪಡಿಸುವವರು ಕನ್ನಡ ಲೋಕಕ್ಕೆ ಭಾಷೆಯ ದೃಷ್ಟಿಯಿಂದಲೂ ಸರಸತೆಯ ದೃಷ್ಟಿಯಿಂದಲೂ ಮೊಹೋಪಕಾರ ಮಾಡುತ್ತಾರೆ ಗಾತ್ರದಲ್ಲಿ ಅದು ಅನೇಕ ಸಂಪುಟಗಳಾಗುವಷ್ಟು ಹೆಚ್ಚಾಗಿಲ್ಲ ಆದ್ದರಿಂದ ಆ ಸಂಕಲನವು ಹೆಚ್ಚು ಶ್ರಮಕಾರಿಯಾಗಲಾರದು ಆದರೆ ಅದು ಭಾಷಾ ತತ್ವಜ್ಞರು ರಸ ವಿವೇಕವುಳ್ಳವರು ಮಾತ್ರವೇ ಚೆನ್ನಾಗಿ ಮಾಡಲಾಗುವ ಕೆಲಸ ಆ ಕೆಲಸವನ್ನು ಯಾವ ಸರಕಾರವಾದರೂ ಮಾಡುತ್ತದೆ ಎಂದು ನನಗೆ ನಿರೀಕ್ಷೆಯಿಲ್ಲ ಅದು ಸರಕಾರದ ಕೆಲಸವೂ ಅಲ್ಲ ಅದು ಯಾವುದಾದರೊಂದು ಪ್ರಕಾಶನ ಸಂಸ್ಥೆಯಿಂದ ವಿದ್ವದ್ ರಸಿಕರ ಸಂಪಾದಕತ್ವದಲ್ಲಿ ನಡೆಯಬೇಕಾದ ಕೆಲಸ ದೇಶದ ಯೋಗ ಹೇಗಿದೆಯೋ